بسم الله الرحمن الرحيم فرمدياมายেনু കരുണാ nitrideu ada Allahana namadinda വтур ദൂർ പർവതദാനെ വകിതാബിൻ മസ്ഊർ ഫീ റഖ്മൻ ഷൂർ കോമലവാദ ഹാളയമേലെ ബറിയൽപ്പെട്ടിരുവ теരദ ഗ്രന്ഥദാനെ വൽ ബൈതിൽ മഅമൂരി വസ് സഖ് ഫിൽ മർഫൂഉ വൽ ബഹ്റിൽ മസ്ജൂ ತುಂಬಿದ ಮನೆಯ ಆಣೆ ಎತ್ತರವಾದ ಚಾವಣಿಯ ಆಣೆ ಮತ್ತು ತೆರೆಯೇಳುವ ಸಮುದ್ರದ ಆಣೆ ಇನ್ನ ನಿನ್ನ ಪ್ರಭುವಿನ ಯಾತನೆ ಖಂಡಿತ ಸಂಭವಿಸಲಿದೆ ಅದನ್ನು ಯಾರೂ ತಡೆಯುವವರಿಲ್ಲಮೂರು ಆಕಾಶವು ತೀವ್ರವಾಗಿ ಓಲಾಡುವ ಹಾಗೂ ಪರ್ವತಗಳು ಹಾರಾಡುವ ದಿನ ಅದು ಸಂಭವಿಸುವುದು ಮುಖದ್ದಿರಿ ಅಲ್ಲದೀನ ಹುಂ ಇಂದು ವಿನೋದಕ್ಕಾಗಿ ವಾಗ್ವಾದಗಳನ್ನು ನಡೆಸುವುದರಲ್ಲೇ ಮಗ್ನರಾಗಿರುವ ಸತ್ಯ ಧಿಕ್ಕಾರಿಗಳಿಗೆ ಅಂದು ವಿನಾಶವಿದೆ ಯುಜ ಅವರನ್ನು ದೂಡಿದೂಡಿ ದನಕಾಗ್ನಿಯ ಕಡೆಗೆ ಕೊಂಡೊಯ್ಯುವಂದು ಅರಿಲ್ಲೀ ತು ಕದ್ದಿಬೂನ್ ಅವರೊಡನೆ ಹೇಳಲಾಗುವುದು ಇದು ನೀವು ಸುಳ್ಳಾಗಿಸುತ್ತಿದ್ದ ನರಕಗ್ನಿಯೇ ಆಗಿದೆ ಈಗ ಹೇಳಿರಿ ಇದು ಮಾಡ ಅಥವಾ ನಿಮಗೆ ತೋಚುವುದಿಲ್ಲವೇ ಇಸ್ಲೌಹಿ ಸವಾ ಲೈಕು ಇನ್ನು ಅದರೊಳಗೆ ಬಿದ್ದು ಕರಟಿ ಹೋಗಿರಿ ನೀವು ಸಹಿಸಿದರೂ ಸಹಿಸದಿದ್ದರೂ ನಿಮ್ಮ ಮಟ್ಟಿಗೆ ಸಮಾನವಾಗಿದೆ ನೀವು ಯಾವ ತರದ ಕರ್ಮವೆಸಗಿದ್ದೀರೋ ಅದೇ ತರದ ಪ್ರತಿಫಲವನ್ನು ನಿಮಗೆ ಕೊಡಲಾಗುತ್ತಿದೆ ಎಂದು ಹೇಳಲಾಗುವುದು ಧರ್ಮನಿಷ್ಠರು ಅಲ್ಲಿ ಸ್ವರ್ಗೋದ್ಯಾನಗಳಲ್ಲಿಯೂ ಸುಖ ಸೌಭಾಗ್ಯಗಳಲ್ಲಿಯೂ ಇರುವರುಬ್ಬು ಹುಂಹುಂ ರೊಬ್ಬು ಹುಂಜೀ ಅವರ ಪ್ರಭು ಅವರಿಗೆ ದಯಪಾಲಿಸಿರುವ ವಸ್ತುಗಳನ್ನು ಆಸ್ವದಿಸುತ್ತಿರುವರು ಮತ್ತು ಅವರ ಪ್ರಭು ಅವರನ್ನು ನರಕಯಾತನೆಯಿಂದ ರಕ್ಷಿಸಿಕೊಳ್ಳುವನು ಅಶ್ವಭೂಹಿ ನೀವು ಮಾಡುತ್ತಲಿದ್ದ ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ಉಣ್ಣಿರಿ ಮತ್ತು ಕುಡಿಯಿರಿ ಎಂದು ಅವರೊಡನೆ ಹೇಳಲಾಗುವುದು ಮುಚ್ಚಕೀನೂಕೂವೂ ಬಿ ಅವರ ಎದುರುಬದುರಾಗಿ ಇರಿಸಲಾಗಿರುವ ಪೀಠಗಳಲ್ಲಿ ದಿಂಬುಗಳಿಗೆ ಒರಗಿ ಕುಳಿತಿರುವರು ಮತ್ತು ನಾವು ಸುಂದರ ನಯನಗಳುಳ್ಳ ಊರುಗಳನ್ನು ಅವರಿಗೆ ವಿವಾಹ ಮಾಡಿಕೊಡುವೆವು ವಲ್ಲದೀನಿ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 ಅವರ ಮನಸ್ಸು ಇಷ್ಟಪಡುವಂತಹ ಎಲ್ಲವನ್ನೂ ಧಾರಾಳವಾಗಿ ಕೊಡುತ್ತಲೇ ಇರುವೆವು ಯ ಅವರು ಪರಸ್ಪರರಿಂದ ಪಾನ ಪಾತ್ರೆಗಳನ್ನು ತೆಗೆದುಕೊಳ್ಳುವರು ಅಸಂಬದ್ಧ ಮಾತಾಗಲಿ ದುರ್ನಡತೆಯಾಗಲಿ ಅವರಲ್ಲಿ ಇರಲಾರದು ಅವರ ಸೇವೆಗಾಗಿಯೇ ಮೀಸಲಿರುವ ಬಾಲಕರು ಅವರ ಸೇವೆಗಾಗಿ ದಾವಿಸುತ್ತಿರುವರು ಅವರು ಬಚ್ಚಿಟ್ಟ ಮುತ್ತಿನಂತೆ ಸುಂದರರಾಗಿರುವರು ಸಲೂನ್ ಈ ಜನರು ಪರಸ್ಪರರೊಡನೆ ಭೂಲೋಕದಲ್ಲಿ ಗತಿಸಿದ ಪರಿಸ್ಥಿತಿಗಳನ್ನು ವಿಚಾರಿಸುವರು ಅಲು ಇನ್ನ ಕುನ್ನ ಅದು ಅಲ್ಲಿನ ಮುಷ್ರಿ ಅವರು ಹೇಳುವರು ನಾವು ಹಿಂದೆ ನಮ್ಮ ಮನೆಯವರ ನಡುವೆ ಹೆದರುತ್ತ ಜೀವನ ನಡೆಸುತ್ತಿದ್ದೆವು ಕೊನೆಗೆ ಅಲ್ಲಾಹನು ನಮ್ಮ ಮೇಲೆ ಅನುಗ್ರಹ ತೋರಿದನು ಮತ್ತು ಸುಟ್ಟು ಹಾಕುವಂತಹ ಗಾಳಿಯ ಯಾತನೆಯಿಂದ ನಮ್ಮನ್ನು ರಕ್ಷಿಸಿಬಿಟ್ಟನು ಇನ್ನೂ ನೂ ಇಲ್ಬವೋ ನಾವು ಗತಜೀವನದಲ್ಲಿ ಅವನನ್ನೇ ಪ್ರಾರ್ಥಿಸುತ್ತಿದ್ದೆವು ಅವನು ನಿಜಕ್ಕೂ ಮಹಾ ಉಪಕಾರಿಯು ಕರುಣಾನಿಧಿಯೂ ಆಗಿರುವನು ಸಮಿಬಿಕೂ ಆದುದರಿಂದ ಸಂದೇಶವಾಹಕರೇ ನೀವು ಉಪದೇಶ ಮಾಡುತ್ತಾ ಹೋಗಿರಿ ನಿಮ್ಮ ಪ್ರಭುವಿನ ಅನುಗ್ರಹದಿಂದ ನೀವು ಮಾಟಗಾರನು ಅಲ್ಲ ಹುಚ್ಚನು ಅಲ್ಲ ಅಮ್ಯೂಲೂರು ಇವನು ಕವಿ ಇವನ ವಿಷಯದಲ್ಲಿ ನಾವು ಕಾಲಚಕ್ರ ಉರುಳುವುದನ್ನು ಕಾಯುತ್ತಿದ್ದೇವೆಂದು ಇವರು ಹೇಳುತ್ತಿರುವರೆ ಉಲ್ಚರೂ ಸರಿ ನೀವು ಕಾಯುತ್ತಲೇ ಇರಿ ನಿಮ್ಮ ಜೊತೆ ನಾನು ಕಾಯುತ್ತೇನೆ ಎಂದು ಹೇಳಿರಿಹದೂ ಇವರ ಬುದ್ಧಿಯು ಇವರಿಗೆ ಇಂತಹದೇ ಮಾತುಗಳನ್ನಾಡಲು ಹೇಳುತ್ತಿದೆಯೇ ಅಥವಾ ಇವರು ನಿಜವಾಗಿ ವಿದ್ರೋಹದಲ್ಲಿ ಮಿತಿ ಮೀರಿದ ಜನರಾಗಿರುವರೆ ಕೌಬಲ್ಲಿನೂ ಇವನು ಕುರ್ಆಾನನ್ನು ಸ್ವತಃ ಸೃಷ್ಟಿಸಿಕೊಂಡಿರುವನೆಂದು ಇವರು ಹೇಳುತ್ತಾರೆಯೇ ವಾಸ್ತವದಲ್ಲಿ ಇವರ ಸತ್ಯವಿಶ್ವಾಸವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ ಇವರ ಸತ್ಯ ಹೇಳುವವರಾಗಿದ್ದರೆ ಇದೇ ಮಟ್ಟದ ಒಂದು ವಾಣಿಯನ್ನು ಇವರು ರಚಿಸಿ ತರಲಿ ಒಬ್ಬ ಸೃಷ್ಟಿಕರ್ತನಿಲ್ಲದೆ ಸ್ವಯಂ ಹುಟ್ಟಿಕೊಂಡರೆ ಅಥವಾ ಇವರು ತಾವೇ ತಮ್ಮ ಸೃಷ್ಟಿಕರ್ತರೆ ಅಥವಾ ಭೂಮಿ ಆಕಾಶಗಳನ್ನು ಇವರು ಸೃಷ್ಟಿಸಿದ್ದಾರೆಯೇ ವಾಸ್ತವದಲ್ಲಿ ಇವರಿಗೆ ನಂಬಿಕೆಯಿಲ್ಲ ನಿಮ್ಮ ಪ್ರಭುವಿನ ಭಂಡಾರಗಳು ಇವರ ವಶದಲ್ಲಿವೆಯೇ ಅಥವಾ ಅವುಗಳ ಮೇಲೆ ಇವರದೆ ಅಧಿಕಾರ ನಡೆಯುತ್ತಿದೆಯೇ ಇವರ ಬಳಿ ಆಕಾಶದ ರಹಸ್ಯಗಳನ್ನು ಕೇಳಲು ಅಂತಹ ಏಣಿಯೇನಾದರೂ ಇದೆಯೇ ಇವರ ಪೈಕಿ ರಹಸ್ಯವನ್ನು ಕದ್ದು ಕೇಳಿದವನು ಯಾವುದಾದರೂ ವ್ಯಕ್ತ ಪುರಾವೆಯನ್ನು ತರಲಿ ಅಮ್ಲಹುಲ್ದಸುಅಲಹು ಮುಲ್ದನು ಏನು ಅಲ್ಲಾಹನಿಗೆ ಪುತ್ರಿಯರು ಮತ್ತು ನಿಮಗೆ ಪುತ್ರರೇಸ್ ಇವರು ಋಣಭಾರದಲ್ಲಿ ಮುಳುಗುವಂತಾಗಲು ನೀವು ಇವರಿಂದೇನಾದರೂ ಸಂಭಾವನೆ ಕೇಳುತ್ತೀರಾ ಇವರಬಳಿ ಬಳಿ ಅಗೋಚರ ವಾಸ್ತವಿಕತೆಗಳ ಜ್ಞಾನವಿದ್ದು ಅದರ ಆಧಾರದಲ್ಲಿ ಇವರು ಬರೆಯುತ್ತಿರುವ ಇವರೇನಾದರೂ ಕುತಂತ್ರವನ್ನು ಹೂಡಬಯಸುತ್ತಾರೆಯೇ ಹಾಗಾದರೆ ಸತ್ಯ ನಿಷೇಧಿಗಳ ಕುತಂತ್ರವು ಅವರ ಮೇಲೆಯೇ ತಿರುಗಿ ಬೀಳಲಿದೆ ಿಂಪೂ ಇವರಿಗೆ ಅಲ್ಲಾಹನ ಹೊರತು ಬೇರೊಬ್ಬ ಆರಾಧ್ಯನಿದ್ದಾನೆಯೇ ಇವರು ಮಾಡುತ್ತಿರುವ ಸಹಭಾಗಿತ್ವದಿಂದ ಅಲ್ಲಾಹನು ಪರಿಸುದ್ಧನು ಇಸಿ ಸಹ ಆಕಾಶದ ತುಂಡುಗಳೆ ಉದುರಿ ಬೀಳುತ್ತಿರುವುದನ್ನು ಕಂಡರು ಇವು ಧಾವಿಸಿ ಬರುತ್ತಿರುವ ಮೋಡಗಳು ಎಂದು ಇವರು ಹೇಳುವರು ಆದುದರಿಂದ ಸಂದೇಶವಾಹಕರೇ ಇವರು ಹೊಡೆದುರುಳಿಸಲ್ಪಡುವ ದಿನವನ್ನು ತಲುಪುವವರೆಗೂ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿರಿ ಹುಂ ಷೈ ಹುಂ ಯೂ ಸ್ವಾ ಅಂದು ಇವರ ಯಾವ ಕುತಂತ್ರವೂ ಇವರಿಗೆ ಫಲಕಾರಿಯಾಗದು ಇವರ ಸಹಾಯಕ್ಕೆ ಯಾರೂ ಬರಲಾರನು ಕಲ ಕಿನ್ನೂ ಮತ್ತು ಆ ಸಮಯ ಬರುವುದಕ್ಕೆ ಮುಂಚೆಯೂ ಅಕ್ರಮಿಗಳಿಗೆ ಒಂದು ಯಾತನೆಯಿದೆ ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಯುವುದಿಲ್ಲ ಸಂದೇಶವಾಹಕರೆ ನಿಮ್ಮ ಪ್ರಭುವಿನ ತೀರ್ಮಾನ ಬರುವವರೆಗೆ ತಾಳ್ಮೆ ವಹಿಸಿರಿ ನೀವು ನಮ್ಮ ಕಣ್ಣ ಮುಂದೆಯೇ ಇದ್ದೀರಿ ನೀವು ಹೇಳುವಾಗ ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಕೀರ್ತಿಸಿರಿಳಲ್ಲೂ ಅವನನ್ನು ಕೀರ್ತಿಸಿರಿ ನಕ್ಷತ್ರಗಳು ಮರಳುವಾಗಲೂ ಕೀರ್ತಿಸಿರಿ